ತೊಸಿ ಬಂದು ಒಂದು ವರುಷದಾಗ ನನ್ ಮಗ ಬ್ಯಾರಿ ಹೋದ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ ತೊಸಿ ಬಂದು ಒಂದು ವರುಷದಾಗ ನನ್ ಮಗ ಬ್ಯಾರಿ ಹೋದ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ ತಾಯ ಕರುಳ ಕೊಯ್ಯ ತಾಯ ಕೊರುಳ ಕೊಯ್ಲ ಅತ್ತಿ ಎಂಬ ಗೌರಿಲ್ಲ ಈಕಿಗೆ ಕಾಸಿನ ಕಿಮ್ಮತ್ತೂ ತೊತ್ತು ಕೋಳಿಗೂ ಅಂತಾರೀಗ ಕೊಡಲಿ ಅಂಗಮಾತ ಅತ್ತಿ ಎಂಬ ಗೌರಿಲ್ಲ ಈಕಿಗೆ ಕಾಸಿನ ಕಿಮ್ಮತ್ತೂ ತೊತ್ತು ಕೋಳಿಗೂ ಅಂತಾರೀಗ ಕೊಡಲಿ ಅಂಗಮಾತೂ ಉಪ್ಪನ್ನುದುಕಿ ಕತ್ತಿದ ಕನಸು ಹಾಳಾಗಿ ಹರಿದೋಯ್ತು ಮುಖ ಮುದುಕಿ ಕಟ್ಟಿದ ಕನಸು ಹಾಳಾಗಿ ಹರಿಹೊಯ್ತೂ ಸೊಸಿ ಬತ್ತಳ ಸುಖ ಕತ್ತಳ ಗೋಳಿಯಾಗಿನ ಮಾತ ಸೊಸಿ ಬರ್ತಳ ಸುಖ ಕತ್ತಳ ಗೋಳಿಯಾಗಿನ ಮಾತ ಸೊಸಿ ಬಂದು ಒಂದು ವರುಷದಾಗ ನನ್ ಮಗ ಬ್ಯಾರಿ ಹೋರಾವು ಮಾಲಿ ಚಂದಕ ಮರುಳಾಗಿ ತನ್ನ ತಾಯಿಯ ಮಗ ಅಂತನಿಹ ಬಂದರ ಮಗ ತಿರು ತಾಗ ಅವ್ವಾ ಅನ್ನೋದ್ ಮರ ತೋಯ್ತೀಗ ಮುದುಕಿ ಅಂತಾನ ಮಗ ಅಂತನಿಹ ಹೊ ಬಂದರ ಮಗ ತಿರು ತಾಗ ಅವ್ವಾ ಅನ್ನೋದ್ ಮರ ತೋಯ್ಸೀಗ ಮುದುಕಿ ಅಂತಾನ ಮಲಿ ಕೊಟ್ಟು ತಲಗಿದ ತಾಯಿಯ ಮಗನ ರೀತಿ ಹಿಂಗ ಹೊಟ್ಟು ಹೊಳೆಯ ಹಾಯ್ದ ಮೇಲೆ ಅಂಬಿಗನ ಮರಕಾಂಗ ತೀ ಬಂದು ಒಂದ್ ವರುಷದಾದ ನನ್ ಮಗ ಬ್ಯಾರಿ ಹೋದ ಮರುಳಾಗಿ ತನ್ನ ತಾಯಿ ಕೊರಳ ಕೊಯ್ಲು ಇದನ್ನು ಕಂಡು ನಾನು ಯಾರಿಗಾದ್ರೂ ಹೇಳಿದ್ರೆ ಅರಳು ಮರುಳು ಅಂತಾರ ರುವ ಯಾರು ಯಾರಿಗೇಳಿಯೇನಾಗೋದೈತೆ ನಿನ್ನ ದೈವ ಕೆಟ್ಟ ಯಾವ ಜನ್ಮದ ಪಾಪಕ್ಕಾಗಿ ದೇವರಿದನು ಕೊಟ್ಟ ಯಾವ ಜನ್ಮದ ಪಾಪಕ್ಕಾಗಿ ದೇವರಿದನು ಕೊಟ್ಟ ತೊಸಿ ಬಂದು ಒಂದ್ ವರುಷದಾಗ ನನ್ಮಗ ಬ್ಯಾರಿ ಹೋದ ಮಾರಿ ಚಂದ mana taan kurula koyida tanna taan kurula koyida tanna taan kurula koyida